ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ನಾವು ಈ ಕುರುಆನನ್ನು ನಿಮ್ಮ ಮೇಲೆ ಅವತೀರ್ಣಗೊಳಿಸಿರುವುದು ನಿಮ್ಮನ್ನು ಸಂಕಷ್ಟಕ್ಕೀಡು ಮಾಡಲಿಕ್ಕಲ್ಲ ಇಲ್ಲ ಇದು ಭಯವೀರಿಸುವ ಪ್ರತಿಯೊಬ್ಬನಿಗೆ ನೆನಪಿಸುವ ಒಂದು ಸಾಧನವಾಗಿದೆ ಭೂಮಿಯನ್ನು ಉನ್ನತ ಆಕಾಶಗಳನ್ನು ಸೃಷ್ಟಿಸಿದವನ ಕಡೆಯಿಂದ ಇದು ಅವತೀರ್ಣಗೊಂಡಿದೆ ಆ ದಯಾಮಯನು ವಿಶ್ವ ಸಿಂಹಾಸನದ ಮೇಲೆ ವಿರಾಜಿಸುತ್ತಿದ್ದಾನೆ ಅವನು ಆಕಾಶಗಳಲ್ಲೋ ಭೂಮಿಯಲ್ಲೋ ಅವೆರಡರ ನಡುವೆಯೂ ಹಾಗೂ ಮಣ್ಣಿನಡಿಯಲ್ಲಿಯೂ ಇರುವ ಸಕಲ ವಸ್ತುಗಳ ಮಾಲೀಕನಾಗಿರುತ್ತಾನೆ ನೀವು ನಿಮ್ಮ ಮಾತನ್ನು ಉಚ್ಚ ಸ್ವರದಲ್ಲೇ ಹೇಳಿದರೂ ಅವನಂತೂ ಮೆಲುದನಿಯ ಮಾತನ್ನು ಮಾತ್ರವಲ್ಲ ಅದಕ್ಕಿಂತಲೂ ರಹಸ್ಯವಾದ ಮಾತನ್ನು ಅರಿಯುತ್ತಾನೆ ಅವನು ಅಲ್ಲಾಹು ಅವನ ಹೊರತು ಅನ್ಯ ದೇವನಿಲ್ಲ ಅವನಿಗೆ ಅತ್ಯುತ್ತಮ ನಾಮಗಳಿವೆ ನಿಮಗೆ ಮೂಸಾರ ವೃತ್ತಾಂತವೇನಾದರೂ ತಲುಪಿದೆಯೇ ಇದಿಂಪು ಸೂ ಇನ್ನೀ ಅ ಅವರೊಂದು ಬೆಂಕಿಯನ್ನು ಕಂಡಾಗ ತನ್ನ ಮನೆಯವರೊಡನೆ ಸ್ವಲ್ಪ ತಡೆಯಿರಿ ನಾನೊಂದು ಬೆಂಕಿಯನ್ನು ಕಂಡಿದ್ದೇನೆ ನಾನು ನಿಮಗಾಗಿ ಕೆಂಡವಂದನ್ನು ತರಬಹುದು ಅಥವಾ ಆ ಬೆಂಕಿಯಿಂದ ದಾರಿಯ ಕುರಿತು ನನಗೆ ಮಾರ್ಗದರ್ಶನ ಸಿಗಲೂಬಹುದು ಎಂದು ಹೇಳಿದ ಸಂದರ್ಭ ಅಲ್ಲಿಗೆ ತಲುಪಿದಾಗ ಹೀಗೆ ಕರೆಯಲಾಯಿತು ಓ ಮೋಸ ನಾನೇ ನಿಮ್ಮ ಪ್ರಭು ನಿಮ್ಮ ಪಾದರಕ್ಷೆಗಳನ್ನು ಕಳಚಿ ಬಿಡಿರಿ ನೀವು ಪವಿತ್ರ ಕಣಿವೆ ತುವಾದಲ್ಲಿದ್ದೀರಿ ಮತ್ತು ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನಿಮಗೆ ಮಾಡಲಾಗುವ ದಿವ್ಯವಾಣಿಯ ಅವತೀರ್ಣವನ್ನು ಆಲಿಸಿರಿ ಕಿರಿ ನಿಶ್ಚಯವಾಗಿಯೂ ನಾನೇ ಅಲ್ಲಾಹು ನನ್ನ ಹೊರತು ಇನ್ನಾವ ದೇವನೂ ಇಲ್ಲ ಆದುದರಿಂದ ನೀವು ನನ್ನ ದಾಸ್ಯ ಆರಾಧನೆ ಮಾಡಿರಿ ಮತ್ತು ನನ್ನ ಸ್ಮರಣೆಗಾಗಿ ನಮಾಜನ್ನು ಸಂಸ್ಥಾಪಿಸಿರಿ ಪುನರುತ್ಥಾನದ ಗಳಿಗೆಯು ಖಂಡಿತವಾಗಿಯೂ ಬರಲಿದೆ ಪ್ರತಿಯೊಬ್ಬ ಜೀವಿಯೂ ತನ್ನ ಪರಿಶ್ರಮಕ್ಕನುಸಾರ ಪ್ರತಿಫಲ ಪಡೆಯುವಂತಾಗಲು ನಾನು ಆ ಸಮಯವನ್ನು ರಹಸ್ಯವಾಗಿಡಲಿಚ್ಛಿಸುತ್ತೇನೆ ಆದುದರಿಂದ ಅದರ ಮೇಲೆ ವಿಶ್ವಾಸವಿಧಿಸದವನು ಮತ್ತು ತನ್ನ ಸ್ವೇಚ್ಛೆಗಳ ದಾಸನಾಗಿ ಬಿಟ್ಟವನು ನಿಮ್ಮನ್ನು ಆ ಗಳಿಗೆಯ ಚಿಂತೆಯಿಂದ ತಡೆಯದಿರಲಿ ಅನ್ಯತಃ ನೀವು ವಿನಾಶದಲ್ಲಿ ಬೀಳುವಿರಿ ಮತ್ತು ಮೂಸ ನಿಮ್ಮ ಬಲಗೈಯಲ್ಲಿ ಇರುವುದೇನು ಮೂಸ ಹೀಗೆ ಉತ್ತರ ಕೊಟ್ಟರು ಇದು ನನ್ನ ಲಾಠಿ ನಾನು ಇದನ್ನು ಊರಿಕೊಂಡು ನಡೆಯುತ್ತೇನೆ ಇದರಿಂದ ಆಡುಗಳಿಗಾಗಿ ಎಲೆಗಳನ್ನು ಝಾಡಿಸುತ್ತೇನೆ ಇದರಿಂದ ನಾನು ಇನ್ನೂ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೇನೆ ಆಗ ಓ ಮೂಸ ಅದನ್ನು ಎಸೆದು ಬಿಡಿರಿ ಎಂದನು ಅವರು ಎಸೆದು ಬಿಟ್ಟರು ಹಠಾತನೇ ಅದೊಂದು ಓಡುತ್ತಿರುವ ಹಾವಾಗಿತ್ತು ಅದನ್ನು ಹಿಡಿದುಕೊಳ್ಳಿರಿ ಹೆದರಬೇಡಿರಿ ನಾವು ಅದನ್ನು ಪೂರ್ವ ಸ್ಥಿತಿಗೆ ತರುವೆವು ನಿಮ್ಮ ಕೈಯನ್ನು ಬಗಲಿನಲ್ಲಿಡಿರಿ ಏನೊಂದು ಪ್ರಯಾಸವಿಲ್ಲದೆ ಹೊಳೆಯುತ್ತಾ ಹೊರಬರುದು ಇದು ಎರಡನೆಯ ನಿದರ್ಶನ ಏಕೆಂದರೆ ನಾವು ನಿಮಗೆ ನಮ್ಮ ದೊಡ್ಡ ನಿದರ್ಶನಗಳನ್ನು ತೋರಿಸುವವರಿದ್ದೇವೆ ಇನ್ನು ನೀವು ಅವನನ್ನ ಬಳಿಗೆ ಹೋಗಿರಿ ಅವನು ಅತಿಕ್ರಮಿಯಾಗಿದ್ದಾನೆ ಎನ್ನಲಾಯಿತು ಮೂಸ ಹೀಗೆ ಹೇಳಿದರು ಓ ನನ್ನ ಪ್ರಭು ನನ್ನ ಹೃದಯವನ್ನು ವಿಶಾಲಗೊಳಿಸು ವಯಸ್ಸು ಅಂದ್ರಿ ನನ್ನ ಕಾರ್ಯವನ್ನು ನನಗೆ ಸುಲಭಗೊಳಿಸು ಜನರು ನನ್ನ ಮಾತನ್ನು ತಿಳಿಯುವಂತಾಗಲು ನನ್ನ ನಾಲೆಗೆಯ ತೊಡಕನ್ನು ನೀಗಿಸು ಮತ್ತು ನನಗಾಗಿ ನನ್ನದೇ ಕುಟುಂಬದಿಂದ ಒಬ್ಬ ಮಂತ್ರಿಯನ್ನು ನೇಮಿಸುಷು ನಾವು ನಿನ್ನ ಪಾವಿತ್ರ್ಯವನ್ನು ಬಹಳವಾಗಿ ಕೊಂಡಾಡಲು ಹಾಗೂ ಬಹಳವಾಗಿ ನಿನ್ನನ್ನು ಪ್ರಸ್ತಾಪಿಸಲು ನನ್ನ ಸಹೋದರರಾಗಿರುವ ಹಾರೂನರ ಮೂಲಕ ನನ್ನ ಕೈ ಬಲಪಡಿಸು ಮತ್ತು ಅವರನ್ನು ನನ್ನ ಕೆಲಸದಲ್ಲಿ ಸಹಭಾಗಿಯಾಗಿ ಮಾಡು ನೀನು ಸದಾ ನಮ್ಮ ವೀಕ್ಷಕನಾಗಿರುತ್ತಿ ಆಗ ಹೀಗೆ ಹೇಳಲಾಯಿತು ಓ ಮೂಸಾ ನೀವು ಕೇಳಿಕೊಂಡದ್ದನ್ನು ನಿಮಗೆ ಕೊಡಲಾಗಿದೆ ನಾವು ಇನ್ನೊಮ್ಮೆ ನಿಮ್ಮ ಮೇಲೆ ಅನುಗ್ರಹ ತೋರಿದೆವು ನಾವು ನಿಮ್ಮ ತಾಯಿಗೆ ಸೂಚನೆ ಕೊಟ್ಟ ಸಂದರ್ಭವನ್ನು ಸ್ಮರಿಸಿರಿ ಇಂತಹ ಸೂಚನೆಯನ್ನು ದಿವ್ಯವಾಣಿಯ ಮುಖಾಂತರವೇ ಕೊಡಲಾಗುತ್ತದೆ ತುನಾರಾಯಿ ಈ ಮಗುವನ್ನು ಪೆಟ್ಟಿಗೆಯನ್ನು ನದಿಯಲ್ಲಿ ಬಿಟ್ಟುಬಿಡು ನದಿಯು ಅದನ್ನು ದಡಕ್ಕೆ ಎಸೆದು ಬಿಡುವುದು ಮತ್ತು ಅದನ್ನು ನನ್ನ ಶತ್ರು ಹಾಗೂ ಈ ಮಗುವಿನ ಶತ್ರು ಎತ್ತಿಕೊಳ್ಳುವನು ಎಂಬ ಸೂಚನೆ ನಾನು ನನ್ನ ಕಡೆಯಿಂದ ನಿಮ್ಮ ಮೇಲೆ ಅನುರಾಗವನ್ನು ಆವರಿಸಿಬಿಟ್ಟೆನು ಮತ್ತು ನನ್ನ ಮೇಲ್ನೋಟದಲ್ಲೇ ನಿಮ್ಮ ಪೋಷಣೆಯ ವ್ಯವಸ್ಥೆ ಮಾಡಿದೆನು فَرَجَعْنَاكَ إِلَىٰ أُمِّكَ كَيْتَ قَرَّ عَيْنُهَا وَلَا تَحْزَنْ وَقَتَلْتَ نَفْسًا فَنَجَّيْنَاكَ مِنَ الْغَمِّ وَفَسَنَّاكَ فُتُونًا فَلَبِتْتَ سِنِينَ فِي أَهْلِ مَدِيَنَ ثُمَّ جِئْتَ عَلَىٰ قَدْرٍ يَا مُوسَى نِمَّ صَحُودَرِ نَدِيُتَّ لِدَّ سَنْدْرَبَوَن ಅವಳು ಹೋಗಿ ಈ ಶಿಶುವನ್ನು ಅತ್ಯುತ್ತಮ ರೀತಿಯಿಂದ ಪಾಲನೆ ಪೋಷನೆ ಮಾಡಬಲ್ಲವಳನ್ನು ನಿಮಗೆ ತೋರಿಸಿಕೊಡಲೆ ಎಂದು ಹೇಳುತ್ತಾಳೆ ಹೀಗೆ ನಿಮ್ಮ ತಾಯಿಯ ಕಣ್ತಣಿಯುವಂತಾಗಲು ಹಾಗೂ ಅವಳು ದುಃಖಿತಲಾಗದಂತಾಗಲು ನಾವು ನಿಮ್ಮನ್ನು ಪುನಃ ನಿಮ್ಮ ತಾಯಿಯ ಬಳಿಗೆ ತಲುಪಿಸಿಬಿಟ್ಟೆವು ಮತ್ತು ಇದನ್ನು ಸ್ಮರಿಸಿರಿ ನೀವು ಒಬ್ಬನನ್ನು ವಧಿಸಿಬಿಟ್ಟಿದ್ದೀರಿ ನಾವು ನಿಮ್ಮನ್ನು ಈ ತೊಂದರೆಯಿಂದ ಪಾರುಗೊಳಿಸಿದೆವು ಮತ್ತು ನಿಮ್ಮನ್ನು ವಿವಿಧ ಪರೀಕ್ಷಣಗಳಿಂದ ಪಾರುಗಾಣಿಸಿದೆವು ಮತ್ತು ನೀವು ಮದಿಯನ್ನವರ ಜೊತೆ ಅನೇಕ ವರ್ಷ ವಾಸಿಸಿದಿರಿ ಅನಂತರ ನೀವೀಗ ಸಕಾಲದಲ್ಲಿ ಬಂದಿರುವಿರಿ ಮೂಸ ನಾನು ನಿಮ್ಮನ್ನು ನನ್ನ ಕಾರ್ಯಕ್ಕಾಗಿ ಆಯ್ದುಕೊಂಡಿರುತ್ತೇನೆ ನೀವು ಮತ್ತು ನಿಮ್ಮ ಸಹೋದರ ನನ್ನ ನಿದರ್ಶನಗಳ ಸಹಿತ ಹೋಗಿರಿ ಮತ್ತು ನೀವು ನನ್ನ ಸ್ಮರಣೆಯಲ್ಲಿ ಲೋಪ ಮಾಡಬೇಡಿರಿ ನೀವಿಬ್ಬರೂ ಫಿರ್ಅವುನ ಬಳಿಗೆ ಹೋಗಿರಿ ಅವನು ವಿದ್ರೋಹಿಯಾಗಿ ಬಿಟ್ಟಿದ್ದಾನೆ ಅವನೊಡನೆ ನಯವಾಗಿ ಮಾತನಾಡಿರಿ ಅವನು ಉಪದೇಶ ಸ್ವೀಕರಿಸಬಹುದು ಅಥವಾ ಭಯಪಡಬಹುದು ಇಬ್ಬರು ಇಂತೆಂದರು ಓ ನಮ್ಮ ಪ್ರಭು ಅವನು ನಮ್ಮ ಮೇಲೆ ಅತಿರೇಕವೆಸಗಬಹುದು ನಮ್ಮ ಮೇಲೆ ಮುಗಿ ಬೀಳಬಹುದೆಂಬ ಆತಂಕ ನಮಗಿದೆ ಆಗ ಹೆದರಬೇಡಿರಿ ನಾನು ನಿಮ್ಮ ಸಂಗಡವಿದ್ದೇನೆ ಎಲ್ಲವನ್ನು ಆಲಿಸುತ್ತಿದ್ದೇನೆ ಮತ್ತು ವೀಕ್ಷಿಸುತ್ತಿದ್ದೇನೆ ಕವಿ ಆಯ ತಿನ್ನ ರೋಬ್ಬಿಕ್ ಒಸಲಿತ್ತದಾಲ್ ಹುಧ ಅವನ ಬಳಿಗೆ ಹೋಗಿರಿ ಮತ್ತು ನಾವು ನಿನ್ನ ಪ್ರಭುವಿನ ಕಡೆಯಿಂದ ಕಳುಹಿಸಲ್ಪಟ್ಟವರು ಬನಿ ಇಸ್ರಾ ಈಲರನ್ನು ನಮ್ಮ ಸಂಗಡ ಕಳುಹಿಸಿ ಅವರಿಗೆ ಕಾಟ ಕೊಡಬೇಡ ನಾವು ನಿನ್ನ ಬಳಿಗೆ ನಿನ್ನ ಪ್ರಭುವಿನ ನಿದರ್ಶನವನ್ನು ತಂದಿರುತ್ತೇವೆ ಮತ್ತು ಸನ್ಮಾರ್ಗವನ್ನನುಸರಿಸುವವರಿಗೆ ರಕ್ಷಣೆಯಿದೆ ಸುಳ್ಳಾಗಿಸುವವನಿಗೂ ವಿಮುಖನಾದವನಿಗೂ ಯಾತನೆಯಿದೆಯೆಂದು ನಮಗೆ ದಿವ್ಯವಾಣಿಯ ಮೂಲಕ ತಿಳಿಸಿಕೊಡಲಾಗಿದೆ ಎಂದು ಹೇಳಿರಿ ಎಂದು ಅಲ್ಲಾಹನು ಹೇಳಿದನು ಆಗ ಫಿರ್ಅನ್ ಇಂತೆಂದನು ಸರಿ ಹಾಗಾದರೆ ನಿಮ್ಮಿಬ್ಬರ ಪ್ರಭು ಯಾರು ಮೂಸು ಮೂಸ ಉತ್ತರವಿತ್ತರು ಪ್ರತಿಯೊಂದು ವಸ್ತುವಿಗೆ ಅದರ ಆಕೃತಿ ಪ್ರದಾನ ಮಾಡಿ ಆ ಬಳಿಕ ಅದಕ್ಕೆ ದಾರಿ ತೋರಿದವನೇ ನಮ್ಮ ಪ್ರಭು ಓಲಸು ನಿಲ್ ಓಲಾ ಸಿರ್ ಹೇಳಿದನು ಹಾಗಾದರೆ ಗತ ಪೀಳಿಗೆಗಳ ಸ್ಥಿತಿ ಏನಾಗಿತ್ತು ಮೂಸಾ ಹೇಳಿದರು ಅದರ ಜ್ಞಾನವು ನನ್ನ ಪ್ರಭುವಿನ ಬಳಿ ಇರುವ ಒಂದು ಗ್ರಂಥದಲ್ಲಿ ಸುರಕ್ಷಿತವಾಗಿದೆ ನನ್ನ ಪ್ರಭು ತಪ್ಪುವುದೂ ಇಲ್ಲ ಮರೆಯುವುದೂ ಇಲ್ಲ ಅಲ್ಲದೀ ಜಾಲ ಇವಾಜುನಿ ಅಜ್ವಾ ಜನತಿ ಶಸ್ತ ನಿಮಗಾಗಿ ಭೂಮಿಯನ್ನು ಹಾಸಿದವನು ಅದರಲ್ಲಿ ನಿಮಗೆ ಸಂಚರಿಸಲು ದಾರಿಗಳನ್ನು ಮಾಡಿದವನು ಆಕಾಶದಿಂದ ನೀರನ್ನು ಸುರಿಸಿದವನು ಅನಂತರ ಅದರ ತರತರದ ಉತ್ಪನ್ನಗಳನ್ನು ಹೊರತಂದವನು ಅವನೇದರಿ ಕಲಾಯಿಲ್ಲಿ ನೀವು ತಿನ್ನಿರಿ ಮತ್ತು ನಿಮ್ಮ ಜಾನುವಾರುಗಳನ್ನು ಮೇಯಿಸಿರಿ ನಿಶ್ಚಯವಾಗಿಯೂ ಬುದ್ಧಿವಂತರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ ಇದೇ ಮಣ್ಣಿನಿಂದ ನಾವು ನಿಮ್ಮನ್ನು ಸೃಷ್ಟಿಸಿರುತ್ತೇವೆ ಇದರೊಳಕ್ಕೆ ನಿಮ್ಮನ್ನು ಮರಳಿ ಒಯ್ಯುವೆವು ಮತ್ತು ಇದರಿಂದಲೇ ನಾವು ನಿಮ್ಮನ್ನು ಪುನಃ ಹೊರತರುವೆವು ನಾವು ಫಿರ್ಅನಿಗೆ ನಮ್ಮ ಎಲ್ಲ ನಿದರ್ಶನಗಳನ್ನು ತೋರಿಸಿದೆವು ಆದರೆ ಅವನು ಸುಳ್ಳಾಗಿಸುತ್ತಲೇ ಹೋದನು ಮತ್ತು ನಿರಾಕರಿಸಿದನುಸ ಅವನು ಹೀಗೆಂದನು ಓ ಮೂಸಾ ನೀನು ನಿನ್ನ ಜಾದುವಿನ ಬಲದಿಂದ ನಮ್ಮನ್ನು ನಮ್ಮ ದೇಶದಿಂದ ಹೊರ ಕಟ್ಟಲಿಕ್ಕಾಗಿ ಸರಿ ನಾವು ನಿನಗೆದರು ಅಂತಹದೇ ಜಾದುವನ್ನು ತರುತ್ತೇವೆ ಸ್ಪರ್ಧೆ ಎಲ್ಲಿ ಮತ್ತು ಯಾವಾಗ ನಡೆಯಬೇಕೆಂದು ನಿರ್ಧರಿಸಿಕೋ ನಾವಾಗಲಿ ನೀನಾಗಲಿ ಈ ಕರಾರನ್ನು ಉಲ್ಲಂಘಿಸಬಾರದು ಬಹಿರಂಗ ಬಯಲಲ್ಲಿ ಮುಂದೆ ಬೋಲಿಯ ಮೂಸ ಹೇಳಿದರು ಉತ್ಸವದ ದಿನವು ಸ್ಪರ್ಧೆಗೆ ನಿಶ್ಚಯವಾಯಿತು ಮತ್ತು ಹೊತ್ತೇರಿದಾಗ ಜನರು ಒಟ್ಟು ಸೇರಲಿ ಅವನನ್ನು ಮರಳಿ ತನ್ನ ಎಲ್ಲ ತಂತ್ರಗಳನ್ನು ಒಟ್ಟುಗೂಡಿಸಿದನು ಮತ್ತು ಸ್ಪರ್ಧೆಗೆ ಬಂದು ಬಿಟ್ಟನು ಮೂಸಾರು ತಕ್ಕ ಸಮಯದಲ್ಲಿ ವಿರೋಧಿ ಪಂಗಡವನ್ನು ಕರೆದು ಇಂತೆಂದರು ಹತಭಾಗಿಗಳೇ ಅಲ್ಲಾಹನ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಬೇಡಿರಿ ಅನ್ಯತಃ ಅವನಂದು ಘೋರ ಯಾತನೆಯ ಮೂಲಕ ನಿಮ್ಮನ್ನು ಸರ್ವನಾಶಗೊಳಿಸಿ ಬಿಡುವನು ಮಿಥ್ಯಾರೋಪವನ್ನು ಯಾರೇ ಹೊರಿಸಲಿ ಅವನು ಭಗ್ನಾಶನಾದನು ಇದನ್ನು ಕೇಳಿದಾಗ ಅವರೊಳಗೆ ಭಿನ್ನಾಭಿಪ್ರಾಯ ಉಂಟಾಯಿತು ಮತ್ತು ಅವರು ರಹಸ್ಯವಾಗಿ ಪರಸ್ಪರ ಸಮಾಲೋಚಿಸಲಾರಂಭಿಸಿದರು বিসহrhema voyegeba bprityatukumulmula konegakkelavaru hege helidaru ivaribbaro kevala jadugararu ivara uddeshavu tama jaduvina baladinda nemmannu nimma nadininda hora hakudu mattu aadarshaprayavada nimma jeevana kramavannu konegolisi bidudagide hajmiu kaidakhumthum matu safa waqad aslahal yawma manistala ಆದುದರಿಂದ ನಿಮ್ಮ ಸಕಲ ತಂತ್ರಗಳನ್ನು ಇಂದು ಒಟ್ಟುಗೂಡಿಸಿಕೊಳ್ಳಿರಿ ಮತ್ತು ಒಂದಾಗಿ ರಂಗಕ್ಕೆ ಇಳಿದು ಬಿಡಿರಿ ಇಂದು ಯಾರ ಕೈ ಮೇಲಾಗುವುದೋ ಅವನೇ ವಿಜಯಿಯಾಗುವನೆಂದು ತಿಳಿದುಕೊಳ್ಳಿರಿ ಮೂಸ ನೀವು ಮೊದಲು ಎಸೆಯುತ್ತೀರೋ ಅಥವಾ ನಾವು ಎಸೆಯಬೇಕೋ ಎಂದು ಜಾದೂಗಾರರು ಕೇಳಿದರು ಆಗ ಮೂಸಾರು ಇಲ್ಲ ನೀವೇ ಎಸೆಯಿರಿ ಎಂದರು ಹಠಾತ್ತನೆ ಅವರ ಹಗ್ಗಗಳು ಅವರ ಲಾಟಿಗಳು ಅವರ ಇಂದ್ರಜಾಲದ ಬಲದಿಂದ ಓಡುತ್ತಿರುವಂತೆ ಮೂಸಾರಿಗೆ ಭಾಸವಾಯಿತು ಮತ್ತು ಮೂಸಾರು ತನ್ನ ಮನದೊಳಗೆ ಹೆದರಿದರು ಆಗ ನಾವು ಹೆದರಬೇಡಿರಿ ನೀವೇ ವಿಜಯಿಗಳಾಗುವಿರಿ ಚಲು ನಿಮ್ಮ ಬಲ ಕೈಯಲ್ಲಿರುವುದನ್ನು ಎಸೆದು ಬಿಡಿರಿ ಈಗಲೇ ಅದು ಅವರ ಕೃತಕ ವಸ್ತುಗಳನ್ನೆಲ್ಲ ನುಂಗಿಬಿಡುವುದು ಅವರು ಮಾಡಿ ತಂದಿರುವುದೆಲ್ಲ ಕೇವಲ ಜಾದೂಗಾರನ ಮಾಯೆ ಜಾದೂಗಾರನು ಅದೆಷ್ಟೇ ಟೀವಿಯೊಂದಿಗೆ ಬರಲಿ ಅವನೆಂದು ಯಶಸ್ವಿಯಾಗಲಾರ ಎಂದೆವು ಆರುಸ ಕೊನೆಗೆ ಎಲ್ಲ ಜಾದುಗಾರರು ಸಾಷ್ಟಾಂಗ ಬೆರಗುವಂತೆ ಮಾಡಲಾಯಿತು ಮತ್ತು ನಾವು ಮೂಸ ಹಾಗೂ ಹಾರೂನರ ಪ್ರಭುವಿನ ಮೇಲೆ ವಿಶ್ವಾಸವಿಟ್ಟೆವು ಎಂದು ಅವರು ಕೂಗಿ ಹೇಳಿದರು ಅನ್ ಹೀಗೆ ಹೇಳಿದನು ನಾನು ನಿಮಗೆ ಅನುಮತಿ ಕೊಡುವುದಕ್ಕೆ ಮುಂಚೆಯೇ ನೀವು ಅವನ ಮೇಲೆ ವಿಶ್ವಾಸವಿಟ್ಟೀರಾ ಇವನು ನಿಮಗೆ ಇಂದ್ರಜಾಲ ವಿದ್ಯೆಯನ್ನು ಕಲಿಸಿದ್ದ ಗುರು ಎಂದು ತಿಳಿಯಿತು ಸರಿ ಇನ್ನು ನಾನು ನಿಮ್ಮ ಕೈಕಾಲುಗಳನ್ನು ವಿರುದ್ಧ ದಿಕ್ಕುಗಳಿಂದ ಕತ್ತರಿಸಿ ಹಾಕುತ್ತೇನೆ ಮತ್ತು ಖರ್ಜೂರ ವೃಕ್ಷದ ಕಾಂಡಗಳ ಮೇಲೆ ನಿಮ್ಮನ್ನು ಶಿಲುಬೆಗೇರಿಸುತ್ತೇನೆ ಆಗ ನಮ್ಮಿಬ್ಬರ ಪೈಕಿ ಯಾರ ಯಾತನೆ ಕಠಿಣ ಹಾಗೂ ಅರ್ಥಾತ್ ನಿಮಗೆ ಕಟಿನ ಶಿಕ್ಷೆ ನೀಡಲು ಶಕ್ತನು ನಾನು ಅಥವಾ ಮೂಸಾರೋ ಎಂದು ನಿಮಗೆ ಚೆನ್ನಾಗಿ ತಿಳಿಯುವುದು ಆರು ಚಪೋ ಹೀಗೆ ಉತ್ತರ ಕೊಟ್ಟರು ನಮ್ಮನ್ನು ಸೃಷ್ಟಿಸಿದವ ಪ್ರತ್ಯಕ್ಷ ಪ್ರಮಾಣಗಳು ಮುಂದೆ ಬಂದ ಬಳಿಕವೂ ಸತ್ಯಕ್ಕಿಂತ ಹೆಚ್ಚು ನಿನಗೆ ಪ್ರಾಶಸ್ತ್ಯ ಕೊಡಲು ನಮ್ಮಿಂದ ಎಷ್ಟು ಮಾತ್ರಕ್ಕೂ ಆಗದು ನೀನು ಮಾಡಲು ಇಚ್ಛಿಸಿದ್ದೆಲ್ಲವನ್ನೂ ಮಾಡು ಅತಿ ನೀನು ಇಹಲೋಕ ಜೀವನದ ತೀರ್ಮಾನ ಮಾತ್ರ ಮಾಡಬಲ್ಲೆ ನಮ್ಮ ಪ್ರಭು ನಮ್ಮ ಅಪರಾಧಗಳನ್ನು ನೀನು ನಮ್ಮ ಮೇಲೆ ನಿರ್ಬಂಧಗೊಳಿಸಿದ ಇಂದ್ರಜಾಲವನ್ನು ಕ್ಷಮಿಸಲಿಕ್ಕಾಗಿ ನಾವು ನಮ್ಮ ಪ್ರಭುವಿನ ಮೇಲೆ ವಿಶ್ವಾಸವಿರಿಸಿದ್ದೇವೆ ಅಲ್ಲಾಹನೇ ಶುಭಕರನು ಮತ್ತು ಅವನೇ ಚಿರಂತನೂ ಆಗಿರುತ್ತಾನೆ ವಾಸ್ತವದಲ್ಲಿ ಅಪರಾಧಿಯಾಗಿ ತನ್ನ ಪ್ರಭುವಿನ ಸನ್ನಿಧಿಯಲ್ಲಿ ಹಾಜರಾದವನಿಗೆ ನರಕವಿದೆ ಅದರಲ್ಲಿ ಅವನು ಸಾಯಲಿಕ್ಕೂ ಇಲ್ಲ ಬದುಕಲಿಕ್ಕೂ ಇಲ್ಲ ಅವನ ಸನ್ನಿಧಿಯಲ್ಲಿ ಯಾರು ಸತ್ಯವಿಶ್ವಾಸಿಯ ನೆಲೆಯಲ್ಲಿ ಹಾಜರಾದವನೋ ಯಾರು ಸತ್ಕರ್ಮವೆಸಗಿದವನೋ ಇಂತಹವರೆಲ್ಲರಿಗೆ ಉನ್ನತ ಸ್ಥಾನಗಳಿವೆ ಸದಾ ಹಸಿರಾಗಿರುವ ಉದ್ಯಾನಗಳು ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಅವರು ಅವುಗಳಲ್ಲಿ ಸದಾ ಕಾಲ ವಾಸಿಸುತ್ತಿರುವರು ತನ್ನನ್ನು ಪರಿಶುದ್ಧಗೊಳಿಸುವವನಿಗೆ ಪ್ರತಿಫಲವಿದು ನಾವು ಮೂಸಾರಿಗೆ ಈ ದಿವ್ಯವಾಣಿ ಮಾಡಿದೆವು ನೀವಿನ್ನು ರಾತೋರಾತ್ರಿ ನನ್ನ ದಾಸರನ್ನು ಕರೆದುಕೊಂಡು ಹೊರಟು ಹೋಗಿಬಿಡಿರಿ ಅವರಿಗೆ ಸಮುದ್ರದಲ್ಲಿ ಶುಷ್ಕ ಮಾರ್ಗವೊಂದನ್ನು ಮಾಡಿಕೊಳ್ಳಿರಿ ಯಾರಾದರೂ ಹಿಂಬಾಲಿಸಿ ಬರುವರೆಂಬ ಭಯ ನಿಮಗೆ ಕಿಂಚಿತ್ತೂ ಬೇಡ ಮತ್ತು ಸಮುದ್ರದ ನಡುವಿನಿಂದ ಹಾದು ಹೋಗುವಾಗ ಹೆದರಲೂ ಬೇಡಿರಿನನು ತನ್ನ ಸೇನೆಯ ಸಹಿತ ಹಿಂಬಾಲಿಸಿ ಬಂದನು ತರುವಾಯ ಸಮುದ್ರವೂ ಅವರನ್ನು ಆವರಿಸಬೇಕಾಗಿದ್ದ ರೀತಿಯಲ್ಲಿ ಸಂಪೂರ್ಣವಾಗಿ ಆವರಿಸಿತು ಫಿರ್ಅನ್ ತನ್ನ ಜನಾಂಗವನ್ನು ದಾರಿಗಿಡಿಸಿಯೇ ಬಿಟ್ಟಿದ್ದನು ಸರಿಯಾದ ಮಾರ್ಗದರ್ಶನವನ್ನೇನು ಮಾಡಿರಲಿಲ್ಲ ಓ ಬನಿ ಇಸರ ಈಲರೇ ನಾವು ನಿಮ್ಮನ್ನು ನಿಮ್ಮ ಶತ್ರುವಿನಿಂದ ರಕ್ಷಿಸಿದೆವು ಮತ್ತು ತೂರ್ ಪರ್ವತದ ಬಲಗಡೆಯಲ್ಲಿ ನಿಮ್ಮ ಹಾಜರಿಗಾಗಿ ಸಮಯವನ್ನು ನಿಶ್ಚಯಿಸಿದೆವು ಮತ್ತು ನಿಮ್ಮ ಮೇಲೆ ಮಣ್ಣು ಮತ್ತು ಸಲ್ವ ಇಳಿಸಿದೆವು ನಾವು ನೀಡಿರುವ ಶುದ್ಧ ಆಹಾರವನ್ನು ಉಣ್ಣಿರಿ ಮತ್ತು ಅದನ್ನೊಂದು ವಿದ್ರೋಹ ಮಾಡದಿರಿ ಅನ್ಯತಃ ನಿಮ್ಮ ಮೇಲೆ ನನ್ನ ಪ್ರಕೋಪವೆರಗುವುದು ಯಾರ ಮೇಲೆ ನನ್ನ ಪ್ರಕೋಪವೆರಗಿತೋ ಅವನು ಪತನಗೊಂಡೇ ಬಿಟ್ಟನು ಆದರೆ ಪಶ್ಚಾತ್ತಾಪ ಪಟ್ಟು ವಿಶ್ವಾಸವಿರಿಸಿ ಸತ್ಕರ್ಮವೆಸಗಿ ಆ ಬಳಿಕ ನಾನು ಅತಿಯಾಗಿ ಕ್ಷಮಿಸುವವನಾಗಿರುತ್ತೇನೆ ಮತ್ತು ನೀವು ನಿಮ್ಮ ಜನಾಂಗಕ್ಕಿಂತ ಮೊದಲು ಇಲ್ಲಿಗೆ ಬಂದುದೇಕೆ ಓ ಮೂಸೂಲೀಸ ಅವರು ಇಂತೆಂದರು ಓ ನನ್ನ ಪ್ರಭು ಅವರು ನನ್ನ ಬೆನ್ನಲ್ಲೇ ಬರುತ್ತಲಿದ್ದಾರೆ ನೀನು ನನ್ನಿಂದ ಪ್ರಸನ್ನನಾಗಬೇಕೆಂದು ಬಯಸಿ ನಾನು ಬೇಗ ಬೇಗನೆ ನಿನ್ನ ಸನ್ನಿಧಿಗೆ ಬಂದಿರುತ್ತೇನೆ ಆಗ ಸರಿ ಹಾಗಿದ್ದರೆ ಕೇಳಿರಿ ನಿಮ್ಮ ಅನುಪಸ್ಥಿತಿಯಲ್ಲಿ ನಾವು ನಿಮ್ಮ ಜನಾಂಗವನ್ನು ಪರೀಕ್ಷೆಗೆ ಗುರಿಪಡಿಸಿ ಬಿಟ್ಟೆವು ಮತ್ತು ಸಾಮಿರಿ ಅವರನ್ನು ಪಥಭ್ರಷ್ಟಗೊಳಿಸಿ ಬಿಟ್ಟನು ಕವಜಾಮ ಹಸಿತ ಕಾಲಿ ಅಲನಬು ಕುಸನ ಮೂಸ ಅತ್ಯಂತ ಕ್ರೋಧ ಹಾಗೂ ತನ್ನ ಜನಾಂಗದ ಕಡೆಗೆ ಮರಳಿ ಹೀಗಂದರು ಓ ನನ್ನ ಜನಾಂಗದವರೇ ನಿಮ್ಮ ಪ್ರಭು ನಿಮ್ಮೊಡನೆ ಉತ್ತಮ ವಾಗ್ದಾನಗಳನ್ನು ಮಾಡಿರಲಿಲ್ಲವೇ ನಿಮಗೆ ಹೆಚ್ಚು ಕಾಲ ತಗುಲಿತೆ ಅಥವಾ ನೀವು ನಿಮ್ಮ ಪ್ರಭುವಿನ ಪ್ರಕೋಪವನ್ನೇ ನಿಮ್ಮ ಮೇಲೆ ಎರಗಿಸಿಕೊಳ್ಳಲಿಚ್ಛಿಸಿದುದರಿಂದ ನೀವು ನನಗೆ ಕೊಟ್ಟಿದ್ದ ವಚನವನ್ನು ಭಂಗಗೊಳಿಸಿದಿರೂ ತಿರುಕ ಅವರು ಹೀಗೆಂದರು ನಾವು ನಿಮಗೆ ಕೊಟ್ಟಿದ್ದ ವಚನವನ್ನು ನಮ್ಮ ಸ್ವಂತ ಇಚ್ಛೆಯಿಂದ ಭಂಗಗೊಳಿಸಲಿಲ್ಲ ನಾವು ಜನರ ಆಭರಣಗಳ ಹೊರೆಯಿಂದ ಹೇರಲ್ಪಟ್ಟಿದ್ದೆವು ನಾವು ಅವುಗಳನ್ನು ಕೇವಲ ಎಸೆದು ಬಿಟ್ಟಿದ್ದೆವು ಅನಂತರ ಅದೇ ರೀತಿಯಲ್ಲಿ ಸಾಮಿರಿಯು ಏನನ್ನೋ ಹಾಕಿದನು فاخرج لهم